ಮುಂಜನೆದ್ದು ಮುಕವನು ತೊಳೆದು ಮುಂಜಾನೆದ್ದು ಮುಖವನ್ನು ತೊಳೆದು ಕಾಲು ದೋತ್ರ ಬೆಚ್ಚಗೆ ಹೊದ್ದು ಸಾಲು ಬೆಚ್ಚಗೆ ಹೊದ್ದು ತು ಮಾತಿಗೆ ಮಾಡು ತಸದ್ದು. ಬಂದ ಬುಡಿ ಬುಡಿ ಕಣ್ಣ ಬಂದ ಬಂದ ಬುಡಿ ಬುಡಿ ಕಣ್ಣ ಹುಡುಗರು ಎಲ್ಲ ಸಡಗರದಿಂದ ಹುಡುಗರು ಎಲ್ಲ ಸಡಗರದಿಂದ ಹಣ್ಣ ನೆನೆಗೆಯುತ ಕುಣಿಯಲು ಚಂದ ಕಣ್ಣ ನೆನೆಗೆಯುತ ಕುಣಿಯಲು ಚಂದ ಬಂದ ಬಂದ ಬಂದ ಬುಡಿ ಬುಡಿ ಕಣ್ಣ ಬುಡಿ ಬುಡಿ ಕಣ್ಣ ಬುಡದಲ್ಲಿ ಕಣ್ಣ ಬಲಗೈ ಬೆರಲು ಕುಣಿಸುವ ಹಂಚು ಬುಲಾಬಿ ಬಣ್ಣ ಬಂದ ಬಂದ ಬುಡಿ ಬುಡಿ ಕಣ್ಣ ಬಂದ ಬಂದ ಬುಡಿ ಬುಡಿ ಕಣ್ಣ